ಶ್ರೀವರ ನಿಗಭಿಷೇಕವೆಂದರ ದೀವ ಸುಂದರೆಯೊಳಗೆ ಬಲ್ಲವ ರಾವ ಜಲದಲ್ಲಿ ಮಿಂದರೆಯು ಸರಿ ಗಂಗಾದಿ ತೀರ್ಥಗಳು ತಾವೊಲಿದು ಬಂದಲ್ಲಿ ನೆಲೆಗೊಂಡಿ ಇವರು ಅಖಿಲಾರ್ಥಗಳನ್ನು ಅರಿಯದ ಜೀವರು ಅಮರ ನೈದಿತರ ಫಲವೇನು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ದಾಸದಂಗೆ ನಿತ್ಯಕರ್ಮವಾಗಿರುವಂತಹ ಸ್ನಾನವನ್ನು ಯಾವ ರೀತಿ ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀವರ ಶ್ರೀ ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಗಿಂತ ಉತ್ತಮನಾದ ಸರ್ವೋತ್ತಮನಾದ ಪರಮಾತ್ಮನಿಗೆ ಅಭಿಷೇಕ ಅಂತರ್ಯಾಮಿ ಭಗವಂತನಿಗೆ ಇದು ಅಭಿಷೇಕ ಅಂತ ಈ ರೀತಿಯಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಚಿಂತನೆಯನ್ನು ಮಾಡಿ ಯಾವ ನದಿ ಅಥವಾ ಯಾವ ಸಮುದ್ರ ಜಲಾಶಯ ದೇವಕಾತ ತಟಾಕ ವಾಪಿ ಎಲ್ಲಿ ಸ್ನಾನ ಮಾಡಿದರೂ ಕೂಡ ಅಲ್ಲಿ ಎಲ್ಲ ಗಂಗಾದಿ ತೀರ್ಥಗಳು ತೀರ್ಥಾಭಿಮಾನಿ ದೇವತೆಗಳು ಅನುಗ್ರಹ ಮಾಡಿ ಒಲಿದು ಬಂದು ಅಲ್ಲೇ ನೆಲೆಸಿ ಸಕಲ ಅಭೀಷ್ಟಗಳನ್ನು ಕೂಡ ನಮಗೆ ಅನುಗ್ರಹಿಸ್ತಾರೆ ತಾವರಿದು ಬಂದಲ್ಲೆ ನೆಲೆಗೊಂಡಿಬರು ಇಂತಹ ತತ್ವಪ್ರಮೇಯವನ್ನು ಅಖಿಲ ಅರ್ಥಗಳ ಅರಿಯದ ಜೀವರು ಇದನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಜೀವರು ಅಮರತರಂಗಿಣಿಯ ನೈದಿತರ ಫಲವೇನು ಗಂಗಾ ನದಿಯಲ್ಲೇ ಸ್ನಾನ ಮಾಡಿದರೂ ಕೂಡ ಜ್ಞಾನ ಅನುಸಂಧಾನ ಇಲ್ಲದಿದ್ದರೆ ಫಲ ಇಲ್ಲ ಜ್ಞಾನ ಅನುಸಂಧಾನ ಸಹಿತವಾದ ಕರ್ಮಗಳನ್ನು ಮಾಡಿದ್ರೆ ಪುಣ್ಯ ವೃದ್ಧಿ ಪಾಪಕ್ಷಯ ಜ್ಞಾನ ಅನುಸಂಧಾನ ಇಲ್ಲದೆ ಇದ್ದಿದ್ದರೆ ಗಂಗಾ ನದಿಯಲ್ಲೇ ಅನಂತಕಾಲದಿಂದ ಇರುವಂತಹ ಅನೇಕ ಜಲಚರಗಳೆಲ್ಲ ಮೋಕ್ಷವನ್ನು ಹೊಂದಬೇಕಾಗಿತ್ತು ಆದ್ದರಿಂದ ಮನುಷ್ಯ ಜನ್ಮ ಒಂದೇ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಅಂತರ್ಯಾಮಿ ಭಗವಂತನಿಗೆ ಇದು ಅಭಿಷೇಕ ಅಂತ ಚಿಂತನೆ ಮಾಡಿದೆ ಯಾವುದೇ ನೀರಿನಲ್ಲಿ ಮನೆಯಲ್ಲಿರುವಂತಹ ನೀರಿರ್ಬೋದು ಅಥವಾ ದೇವ ದೇವಖಾತ ಅಂದರೆ ದೇವತೆಗಳಿಂದ ನಿರ್ಮಾಣವಾಗಿರುವಂತಹ ಸರೋವರಗಳು ಪುಷ್ಕರಣೆಗಳು ತಟಾಕ ವಾಪಿ ಕೂಪ ಇತ್ಯಾದಿ ಬೇರೆ ಬೇರೆ ಎಲ್ಲ ನೀರಿನ ಜಲಾಶಯಗಳು ಸರೋವರಗಳು ಇತ್ಯಾದಿ ಎಲ್ಲ ಏನು ತಿಳಿಸಿದ್ರು ಅಭಿಮಾನಿ ದೇವತೆಗಳನ್ನು ತಿಳಿಸಿದ್ರು ಅಲ್ಲಿ ಸ್ನಾನ ಮಾಡಿದರೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಪಾದೋದ್ಭವಿಯಾಗಿರುವಂತಹ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರ್ತಾಯಿದೋ ಆ ಪುಣ್ಯ ಬರುತ್ತೆ ಯಾಕೆಂದರೆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಕೂಡ ನೆಲೆಗೊಂಡಿವರು ಅಲ್ಲೇ ಬಂದು ಸನ್ನಿಹಿತರಾಗಿ ನಮಗೆ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಉಪಾಸನೆಯನ್ನು ಚಿಂತನೆಯನ್ನು ಮಾಡುವವರಿಗೆ ವಿಶಿಷ್ಟವಾಗಿ ಫಲವನ್ನು ಕೊಡ್ತಾರೆ ನಾವು ಮಾಡುವಂತಹ ಪ್ರತಿನಿತ್ಯದ ಸ್ನಾನ ನಮ್ಮ ದೇಹದಲ್ಲಿ ಅಂತರ್ಯಾಮಿಯಾಗಿರುವಂಥ ಭಗವಂತನಿಗೆ ಅಭಿಷೇಕ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಸಾಕು ಚಿಂತನೆ ಮಾಡಿದ್ರೆ ಸಾಕು ನಾವು ಸ್ನಾನ ಮಾಡುವಂತಹ ನೀರಿನಲ್ಲಿ ಸೇವ ದ್ರವರೂಪೇಣ ಗಂಗಾಂಬೋ ನಾಥ ಅಂತ ಪರಮಾತ್ಮನೇ ದ್ರವರೂಪದಿಂದ ತನ್ನ ಪರಿವಾರ ಸಹಿತನಾಗಿ ಅಲ್ಲಿ ಬಂದು ನೆಲೆಸಿ ನಮಗೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತಹ ಜಲದಲ್ಲಿ ಗಂಗಾದಿ ಎಲ್ಲ ನದ್ಯಾಭಿಮಾನಿ ದೇವತೆಗಳ ಅವರ ಅಂತರ್ಯಾಮಿಯಾದ ಭಗವಂತನ ಸನ್ನಿಧಾನ ಸದಾ ಇರುತ್ತೆ ಆದ್ದರಿಂದ ಈ ರೀತಿಯಾಗಿ ಶ್ರೀವರನಿಗೆ ಅಭಿಷೇಕವೆಂದರೆದು ಈವ ಸುಂದರೆಯೊಳಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಸ್ನಾನಾದಿಗಳನ್ನು ಮಾಡಿದಾಗ ಆ ಎಲ್ಲ ನದ್ಯಾಭಿಮಾನಿ ದೇವತೆಗಳ ಅವರ ಅಂತರ್ಯಾಮಿಯಾದ ವಾಯುದೇವರ ಮತ್ತು ಪರಮಾತ್ಮನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಪ್ರತಿನಿತ್ಯ ಸ್ನಾನ ಮಾಡೋ ಸಂದರ್ಭದಲ್ಲಿ ಪುರುಷ ಸೂಕ್ತದಿಂದ ನಮ್ಮ ದೇಹದೊಳಗಿರುವಂಥ ಭಗವಂತನನ್ನು ಚಿಂತನೆ ಮಾಡಿ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ ಆಚಾರ್ಯರು ಸದಾಚಾರಸ್ಮೃತಿಯಲ್ಲಿ ತಿಳಿಸ್ತಾರೆ ಸಿಂಚಯೇ ಪುರುಷ ಸೂಕ್ತ ಸ್ವದೇಹಸ್ತಂ ಹರಿಂ ಸ್ಮರಣ್ ಅಂತ ಅದನ್ನೇ ಅಂತರ್ಯವನ್ನು ಇಲ್ಲಿ ನಮಗೆ ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ ಈ ಅನುಸಂಧಾನ ಇ ವ್ಯಕ್ತಿಗೆ ಇದ್ದಲ್ಲೇ ಗಂಗಾದಿತೀಯರ್ಥ ಸ್ನಾನ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಅನುಸಂಧಾನ ಇಲ್ಲದೇ ಇದ್ದರೆ ಸಾಕ್ಷಾತ್ ಗಂಗಾ ನದಿಯಲ್ಲೇ ಸ್ನಾನ ಮಾಡಿದರೂ ಕೂಡ ಅದು ಮುಖ್ಯ ಫಲದ ಪ್ರಾಪ್ತಿಗೆ ಸಾಧನ ಆಗೋದಿಲ್ಲ ಅಂತ ಅಭಿಪ್ರಾಯ ದೃಷ್ಟಾಂತವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು ಸದಾ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನವನ್ನು ಹೊಂದಿರತಕ್ಕಂಥ ಅಚ್ಚಿನ್ನ ಭಕ್ತರು ಆದ್ದರಿಂದ ಅವರು ಸ್ನಾನ ಮಾಡುವಂತಹ ಜಲದಲ್ಲಿ ಸದಾ ಗಂಗಾ ಗಂಗೆ ಸನ್ನಿಹಿತ ಅಂತ ಸುಮಧ್ವ ವಿಜಯದಲ್ಲೂ ಕೂಡ ತಿಳಿಸ್ತಾರೆ ತರಂಗಿಣಿ ಅಂದರೆ ನದಿ ಅಮರ ತರಂಗಿಣಿ ಅಂದರೆ ದೇವ ನದಿಯಾಗಿರುವಂಥ ಗಂಗಾ ನದಿ ಅಂತ ಅರ್ಥ ಹಿಂದಿನ ಪದ್ಯಗಳಲ್ಲಿ ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲವೂ ಅಮಲ ತೀರ್ಥ ಕೆರೆ ಬಾವಿ ಅಲ್ಲಿರುವಂತಹ ಎಲ್ಲ ನೀರುಗಳಲ್ಲೂ ಕೂಡ ನದ್ಯಾಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತ ಎಲ್ಲೆಲ್ಲಿ ಯಾವ್ಯಾವ ದೇವತಾ ಅನುಸಂಧಾನ ಮಾಡಬೇಕು ಇತ್ಯಾದಿ ಎಲ್ಲ ಹಿಂದಿನ ಪದ್ಯಗಳಲ್ಲಿ ತಿಳಿಸಿದರು ಶರೀರದ ರೋಮಕೋಪಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಕೂಡ ಎಲ್ಲ ಸಕಲ ನದ್ಯಾಭಿಮಾನಿ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸಿದರು ಆಗ ಆ ಎಲ್ಲ ದೇವತೆಗಳು ಕೂಡ ನಮ್ಮ ದೇಹವನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ರೀತಿಯಿಂದ ಶುದ್ಧಿ ಮಾಡಿ ಸಾಧನೆಗೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಆ ರೀತಿಯಾಗಿ ಪರಮಾನುಗ್ರಹವನ್ನು ಮಾಡ್ತಾರೆ ಅಂತ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳನ್ನು ಆ ಜಲದಲ್ಲಿ ಚಿಂತನೆ ಮಾಡಿ ತನಗೆ ಅವರ ಸ್ಪರ್ಶ ಆಗುವಂತೆ ಮೊದಲಿಗೆ ತಲೆ ಅನಂತರ ಸರ್ವಾಂಗ ಮುಳುಗುವಂತೆ ಅವಗಾಹನ ಸ್ನಾನವನ್ನು ಮಾಡಬೇಕು ಆಗ ತಲೆಯಲ್ಲಿರುವಂತಹ ವಾಸುದೇವರೂಪಿ ಪರಮಾತ್ಮನಿಗೆ ಅಭಿಷೇಕ ಅಂತ ಚಿಂತನೆಯನ್ನು ಮಾಡಬೇಕು ಇದು ಅವನಿಗೆ ಮಲಸ್ನಾನ ಅಂದರೆ ದೋಷವನ್ನು ಕಳಿಲಿಕ್ಕಾದರೂ ಕೂಡ ಪರಮಾತ್ಮನಿಗೆ ನಿರ್ಮಾಲ್ಯ ವಿಸರ್ಜನೆ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ನಂತರ ಆಚಮನ ಸಂಕಲ್ಪ ಎಲ್ಲ ಮಾಡಿ ಜಲದಲ್ಲಿ ತೀರ್ಥಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಿ ಮೂರು ಗ ಮೂರು ಬಾರಿ ಅವಗಾಹನ ಸ್ಥಾನವನ್ನು ಮಾಡಿ ಆ ಜಲದಿಂದಲೇ ಊರ್ದ್ವ ಕುಂಡ್ರವನ್ನೆಲ್ಲ ಧಾರಣೆ ಮಾಡಬೇಕು ಆಮೇಲೆ ನದಿ ಅಭಿಮಾನಿ ದೇವತೆಗಳಿಗೆ ಅರ್ಘ್ಯವನ್ನು ಕೊಟ್ಟು ಗೋಯ ಗೋಮಯ ಮೃತ್ತಿಕೆಗಳನ್ನು ಧರಿಸಿ ಪ್ರಯಾಗ ಸ್ಮರಣೆ ಮಾಡಿ ಗಂಗೆ ಗಂಗೆ ಮಾಂ ಪುನೀಹಿ ನನ್ನನ್ನು ಶುದ್ಧೀಕರಣ ಮಾಡು ಈ ರೀತಿಯಾಗಿ ಗಂಗೆಯನ್ನು ಸ್ಮರಣೆ ಮಾಡಬೇಕು ಗಂಗಾ ಗಂಗೆತಿ ಯೋಬ್ರೂ ಯಾತ್ ಯೋಜನಾನ ಶತೈರಪಿ ಮುಚ್ಚತೆ ಸರ್ವಪಾಪೇ ವಿಷ್ಣು ಲೋಕಂ ಸ ಗಚ್ಚತಿ ಈ ರೀತಿಯಾಗಿ ಗಂಗೆಯನ್ನು ಸ್ಮರಣೆ ಮಾಡಬೇಕು ಅಧಿಕಾರಿಗಳು ಪಿತೃತರ್ಪಣೆ ಇತ್ಯಾದಿ ಎಲ್ಲವನ್ನು ಮಾಡಬೇಕು ಹೀಗೆ ಶ್ರೀವರನಿಗೆ ಅಭಿಷೇಕ ಅಂತರ್ಯಾಮಿ ಭಗವಂತನಿಗೆ ಇದು ಅಭಿಷೇಕ ವಾಸುದೇವರೂಪಿ ಪರಮಾತ್ಮನಿಗೆ ಅಭಿಷೇಕ ಇತ್ಯಾದಿ ಎಲ್ಲ ಚಿಂತನೆ ಮಾಡಿ ಅವನ ಪಾದೋದಕ ಮೈಯನ್ನು ಶುದ್ಧೀಕರಣ ಮಾಡಿದೆ ಅಂತ ಚಿಂತನೆಯನ್ನು ಪುರಂದರ ಪುರಂದರದಾಸರು ಹೇಳ್ತಾರಲ್ಲ ಬಿಂದು ಮಾದವನ ಗಟ್ಟಕ್ಕೆ ಪೋಗುವೆ ತಾರೇ ಬಿಂದಿಗೆಯ ಪುರಂದರ ಬಿಟಲಾಗಿ ಅಭಿಷೇಕ ಮಾಡುವೆ ತಾರೇ ಬಿಂದಿಗೆಯ ಅಂತ ಹೀಗೆ ಮಾರುತಾಂತರಿಯಾಮಿ ಮಾಧವನಿಗೆ ಅಭಿಷೇಕ ಮಾಡೋದೇ ಇದೇ ಸ್ನಾನ ಅಂತ ಈ ರೀತಿಯಾಗಿ ಆಗ ಆಂತರಿಕ ಶುದ್ಧಿ ಬಾಹ್ಯ ಶುದ್ಧಿ ಎರಡನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ನಾವು ಆ ನದಿ ಅಭಿಮಾನಿ ದೇವತೆಗಳ ಪ್ರಾರ್ಥನೆ ಮಾಡಿ ಅಲ್ಲಿ ದಿನದ ತಿಥಿ ವಾರ ನಕ್ಷತ್ರ ಇತ್ಯಾದಿ ಎಲ್ಲ ಉಚ್ಚಾರ ಮಾಡಿ ಸಂಕಲ್ಪ ಮಾಡಿ ತಲೆಯಲ್ಲಿರುವಂಥ ವಾಸುದೇವರೂಪಿ ಪರಮಾತ್ಮನಿಗೆ ಅಭಿಷೇಕ ಮಾಡ್ತೀವಿ ಅಂತ ಚಿಂತನೆಯನ್ನು ಮಾಡ್ತೀವಿ ಸರಿ ಆದರೆ ನಿಜವಾಗಿ ಅಭಿಷೇಕ ಮಾಡೋರು ಯಾರು ಅಂದರೆ ತೀರ್ಥಾಭಿಮಾನಿ ದೇವತೆಗಳು ಅವರು ಭಗವಂತನ ಆಜ್ಞೆಯಿಂದ ತಾವು ಅಭಿಷೇಕವನ್ನು ಮಾಡಿ ನಮ್ಮಿಂದ ಕೂಡ ಮಾಡಿಸ್ತಾರೆ ಉದಾಹರಣೆಗೆ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥ ತಂದೆ ಮಗುವಿನ ಕೈ ಹಿಡಿದು ತಾನೇ ಬರೆಸ್ತಾನೆ ಆಮೇಲೆ ಮಗುವಿನ ಕೈಯಿಂದ ಬರಸ್ತಾನೆ ಅದರ ಫಲವಾಗಿ ಅಕ್ಷರ ಅಭ್ಯಾಸ ಆಗೋದು ಯಾರಿಗೆ ಮಗುವಿಗೆ ಅದೇ ರೀತಿಯಾಗಿ ತೀರ್ಥಾಭಿಮಾನಿ ದೇವತೆಗಳು ತಾವು ಭಗವಂತನಿಗೆ ಅಭಿಷೇಕವನ್ನು ಮಾಡಿ ನಮ್ಮಿಂದಲೂ ಮಾಡಿಸಿ ಅದರ ಫಲವಾಗಿ ನಮಗೆ ಅಖಿಳ ಅರ್ಥಗಳನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಅಭೀಷ್ಟಗಳನ್ನು ಕೂಡ ಅನುಗ್ರಹಿಸ್ತಾರೆ ಇಲ್ಲಿ ಗಂಗಾದಿ ತೀರ್ಥಗಳು ಅಂತಂದರೆ ತೀರ್ಥ ದೇವತೆಗಳೊಳಗಿರುವಂತಹ ಮಾರುತ ಅಂತರ್ಯಾಮಿ ಮಾಧವ ಅಂದರೆ ಪರಮಾತ್ಮ ಈ ರೂಪಗಳೇ ಶಿರದಲ್ಲಿರುವಂತಹ ತಮ್ಮ ವಾಸುದೇವ ರೂಪಕ್ಕೆ ಅಭಿಷೇಕವನ್ನು ಮಾಡತಾರೆ. ಅವನು ತನಗೆ ಅಭಿಷೇಕವನ್ನು ತಾನೇ ಮಾಡ್ಕೊತಾನೆ ಸ್ವರಮಣ ಲೀಲೆಯಿಂದ ಅಭಿಷೇಕ ಮಾಡಿಕೊಂಡು ಅದರ ಫಲವಾಗಿ ಅಗಿಳ ಅವಿಷ್ಟಗಳನ್ನು ಕೂಡ ಆ ಯಾರು ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆಯನ್ನು ಚಿಂತನೆಯನ್ನು ಮಾಡ್ತಾನೋ ಅಂತಹ ಎಲ್ಲ ರೀತಿಯ ಪರಮಾನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಶ್ರೀವರನಿಗೆ ಅಭಿಷೇಕವೆಂದರಿದು ಆ ಜ್ಞಾನದ ಫಲವಾಗಿ ಅಖಿಲ ಅರ್ಥಗಳನ್ನು ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ದನಕನಕಾದಿ ಮನುಷಿ ಸಂಪತ್ತು ತತ್ವಜ್ಞಾನ ಅನ್ನೋ ಸಂಪತ್ತು ಎಲ್ಲವನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಯದೆಯವೋ ವಿದ್ಯೆಯ ಕರೋತಿ ತದೆಯವೋ ವೀರ್ಯವತ್ತರಂಭವತಿ ಅಂತ ತಿಳಿಸ್ದಂಗೆ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಕರ್ಮಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಫಲ ಸಾಮರ್ಥ್ಯ ಇರುತ್ತೆ ಆದ್ದರಿಂದ ಅದನ್ನು ತಿಳ್ಕೊಳ್ಳದೆ ಎಷ್ಟೇ ಗಂಗೆಯಲ್ಲಿ ಸ್ನಾನ ಮಾಡಿದರೂ ಕೂಡ ಮೈಯ ದೋಷ ಅಥವಾ ಮಲ ಹೋಗುತ್ತೆ ಹೊರತು ಮಲವು ಹಿಂಗೀತಲ್ಲದೆ ಮನಸಿನ ಕಲ್ಮಶಾತ್ವ ಅಥವಾ ದೋಷ ಅನ್ನೋದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಗಂಗಾ ನದಿಯಲ್ಲೇ ಸ್ನಾನ ಮಾಡಿದರೂ ಏನೂ ಫಲ ಅನ್ನೋದು ಜ್ಞಾನ ಅನುಸಂಧಾನ ಇಲ್ಲದೇ ಇದ್ದರೆ ಸಿಗೋದಿಲ್ಲ ಅಂತಹ ಪರಮಾತ್ಮನ ಪಾದೋದಕವಾಗಿರುವಂಥ ಆ ಗಂಗೆಯನ್ನು ಅಭಿಷೇಕ ಜಲವನ್ನು ಪೂಜೆ ಮಾಡಿದ್ರೆ ಕೀರ್ತಿ ಆಯುಷ್ಯ ಪ್ರಜ್ಞಾ ಮೇಧ ಸಂಪತ್ತು ಷಡ್ಗುಣ್ಯ ಯೋಗ್ಯತೆ ಪಾಪ ಪರಿಹಾರ ಪುಣ್ಯವೃದ್ಧಿ ಎಲ್ಲ ನೂರಾರು ಫಲಗಳು ಕೂಡ ಸಿಗ್ತಾಯಿದೆ ಇನ್ನು ಅಭಿಷೇಕವನ್ನೇ ಮಾಡಿದ್ರೆ ಅಖಿಲಾರ್ಥ ಎಲ್ಲ ರೀತಿಯಾಗಿರ್ತಕ್ಕಂಥ ಫಲವು ಕೂಡ ಪ್ರಾಪ್ತಿಯಾಗ್ತಾ ಇದೆ ಕಲಶಃ ಕೀರ್ತಿಮಾಯುಷ್ಚ ಪ್ರಜ್ಞಾಂ ಮೇಧಾಂ ಶ್ರಿಯಂ ಭಗಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತ್ ಆದ್ದರಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಿದರೆ ಅರ್ಘ್ಯ ಪ್ರಧಾನವನ್ನು ಮಾಡಿದರೆ ಪುಣ್ಯ ವೃದ್ಧಿ ಪಾಪ ಕ್ಷಯ ಅನ್ನೋದಾಗಿ ಕೊನೆಗೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿ ಆಮೇಲೆ ತತ್ವಜ್ಞಾನ ಪ್ರಾಪ್ತಿ ಪರಂಪರೆಯಲ್ಲಿ ಮೋಕ್ಷ ಪ್ರಾಪ್ತಿಯಿಂದ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗತ್ತೆ ಅನ್ನೋದನ್ನು ದಾಸರು ಈ ರೀತಿಯಾಗಿ ಬಲ್ಲವರಾವ ಜಲದಲ್ಲಿ ಗಂಗಾದಿ ತೀರ್ಥಗಳು ತಾವರಿದು ಬಂದಲ್ಲಿ ನೆಲೆಗೊಂಡಿಯವರು ಅಖಿಲಾರ್ಥಗಳ ಈವರು ಅಂತ ತಿಳಿಸ್ತಾರೆ ಇದನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ ಇಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ ಅಜ್ಞಾನಿಗಳು ಗಂಗಾ ಸ್ನಾನ ಮಾಡಿದ್ರೆ ಫಲ ಫಲ ಇಲ್ಲ ಜೀವರು ಅಖಿಲಾರ್ಥಗಳನ್ನು ಅರಿಯದ ಜೀವರು ಅಮರತರಂಗಿಣಿಯ ಐದಿದರ ಫಲವೇನು ಅಂದರೆ ಅಜ್ಞಾನಿಗಳಾಗಿರುವಂಥವರು ಗಂಗಾ ಸ್ನಾನ ಮಾಡಿದ್ರೆ ಉತ್ಕೃಷ್ಟವಾದ ಫಲವೇನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕಿಂಚಿತ್ ಫಲ ಬರುತ್ತೆ ಜ್ಞಾನಿಯಾದವನು ಗಂಗಾ ಸ್ನಾನ ಮಾಡಬೇಕಾಗಿಲ್ಲ ಹಾಗರ ಗಂಗಾ ಸ್ನಾನ ಯಾರು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದರೆ ಅಜ್ಞಾನಿಯೂ ಗಂಗಾ ಸ್ನಾನ ಮಾಡಬೇಕು ಅಂತಃಕರಣ ಶುದ್ಧಿ ಅನ್ನೋ ಅಲ್ಪ ಫಲ ಇದೆ ಅಂತಃಕರಣ ಶುದ್ಧಿಯಿಂದ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಆಮೇಲೆ ತತ್ವಜ್ಞಾನ ಪ್ರಾಪ್ತಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಅವನು ಜ್ಞಾನ ಅನುಸಂಧಾನ ಇದ್ದರೂ ಗಂಗಾ ಸ್ನಾನವನ್ನು ಈ ರೀತಿಯಾಗಿ ಭಕ್ತಿಯಿಂದ ಮಾಡಿದ್ರೆ ಸಾಕು ಅವನಿಗೆ ಆ ಸ್ನಾನದ ಫಲವಾಗಿ ಮುಂದೆ ಅಂತಃಕರಣ ಶುದ್ಧಿಯಾಗಿ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿಯಾಗಿ ಪರಂಪರೆಯಲಿ ತತ್ವಜ್ಞಾನ ದ್ವಾರ ಮೋಕ್ಷ ಅನ್ನೋದಾಗತ್ತೆ ಆದ್ದರಿಂದ ಅಂತಃಕರಣ ಶುದ್ಧಿಗಾಗಿ ಅಜ್ಞಾನಿ ಆದವನು ಕೂಡ ಗಂಗಾಧಿ ಸ್ನಾನಗಳನ್ನು ಮಾಡಲೇಬೇಕು ಮಹಾಫಲ ಅನ್ನುವ ಕೀರ್ತಿ ಆಯುಷ್ಯ ಪ್ರಜ್ಞಾ ಮೇಧ ಇಂಥದ್ದಿಲ್ಲ ಅಷ್ಟೇ ಫಲ ಅಲ್ಪ ಇದ್ದರೂ ಕೂಡ ಅದು ಇದ್ದು ಇಲ್ಲದಂತೆ ಆದ್ದರಿಂದ ಅಭಿಪ್ರಾಯದಿಂದ ಫಲವೇನು ಅಂತ ಆಕ್ಷೇಪ ಅಂತ ಕಾಣ್ತಾ ಇದೆ ಜ್ಞಾನಿಯೂ ಆದವನು ಗಂಗಾಸ್ನಾನವನ್ನು ಮಾಡಬೇಕು ಅವನು ತನ್ನ ಮನೆಯಲ್ಲೇ ಸ್ನಾನಗೃಹದಲ್ಲಿ ಮಿಂದಿರೂ ಸ್ನಾನ ಮಾಡಿದರೂ ಗಂಗಾಸ್ನಾನ ಫಲ ಪಡೆಯೋ ಸಾಮರ್ಥ್ಯ ಇದ್ದರೂ ಕೂಡ ಗಂಗಾಸ್ನಾನದಿಂದ ಅಧಿಕ ಫಲವನ್ನು ಪಡೆದೇ ಪಡಿತಾನೆ ಹಂಗಂತೇಳಿ ಗಂಗಾಸ್ನಾನವನ್ನು ಜ್ಞಾನಿಯಾದವನು ಮಾಡೋದನ್ನು ದಾಸರು ನಿಷೇಧ ಮಾಡಿ ಹೊರಟಿದ್ದಲ್ಲ ಕಾರಣಾಂತರದಿಂದ ದೈಹಿಕ ಮಾನಸಿಕ ಅಥವಾ ದೂರ ಪ್ರಯಾಣ ಇತ್ಯಾದಿ ಎಲ್ಲ ನಿಮಿತ್ತದಿಂದ ಹೋಗ್ಲಿಕ್ಕೆ ಆಗದೇ ಇದ್ದರೆ ಅಂಥ ಉತ್ಕೃಷ್ಟ ಫಲವನ್ನು ಅನುಸಂಧಾನದಿಂದ ಇಲ್ಲೇ ಪಡಿಲಿಕ್ಕೆ ಬರ್ತಾ ಇದೆ ಅಂತ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಬಲ ಇಲ್ಲದೇ ಇದ್ದವರಿಗೆ ಹೇಳಿದ್ದೇ ಹೊರತು ಗಂಗಾ ಸ್ನಾನವನ್ನು ನಿಷೇಧ ಮಾಡಿ ಹೇಳಿದ್ದಂಥದ್ದಲ್ಲ ಅಷ್ಟೇ ಅಲ್ಲ ಗಂಗೆಯ ಸಮೀಪದಲ್ಲಿದ್ದಾಗ ಗಂಗಾ ಸ್ನಾನವನ್ನೇ ಮಾಡಬೇಕೇ ಹೊರತು ಸ್ನಾನಗೃಹದಲ್ಲಿ ಸ್ನಾನ ಮಾಡೋದಲ್ಲ ಗಂಗೆಯ ಸಮೀಪದಲ್ಲೇ ಇದ್ದು ಗಂಗಾ ಸ್ನಾನ ಮಾಡದೆ ನಾವು ವಾಸ ಮಾಡುವಂತಹ ಸ್ಥಳದಲ್ಲಿರುವಂತಹ ಸ್ನಾನಗೃಹದಲ್ಲೇ ಸ್ನಾನ ಮಾಡಿ ಅಲ್ಲಿ ಗಂಗಾ ಗಂಗೆತೆ ಯೋ ಬ್ರೂ ಯಾತ್ ಯೋಜನಾ ನಮ್ಮ ಶತೈರಪ್ಪಿ ಎಲ್ಲ ಹೇಳಿದರೆ ಗಂಗೆ ಬಂದು ನಮಗನುಗ್ರಹ ಮಾಡ್ತಾಳಾ ಅಂತ ಕೇಳಿದ್ರೆ ಇಲ್ಲ ಗಂಗಾ ನದಿಯಲ್ಲಿ ಅತ್ಯಂತ ಸಮೀಪದಲ್ಲೇ ಇದ್ದು ಮಾಡದೇ ಇದ್ದರೆ ಆ ಗಂಗೆಯ ಮೇಲೆ ನಾವು ತಿರಸ್ಕಾರ ಮಾಡಿದಂಥ ಆಗತ್ತೆ ಆದ್ದರಿಂದ ಪರಮಾನುಗ್ರಹವನ್ನು ಪಡೆಯೋದು ಸರ್ವತಾ ಸಾಧ್ಯ ಇಲ್ಲ ಆದ್ದರಿಂದ ಅಶಕ್ತತೆ ಇದ್ದಾಗ ಮಾತ್ರ ಈ ರೀತಿ ಹೊರತು ಗಂಗೆಯ ಸಮೀಪದಲ್ಲೇ ಇದ್ದೋ ದೇಹದಿಂದ ದಾರ್ಢ್ಯವಾಗಿ ಗಟ್ಟಿಮುಟ್ಟಾಗಿ ಇದ್ದೋ ಅಲ್ಲಿ ಮಾಡೋದಿಲ್ಲ ನಾನು ಬರೆ ಚಿಂತನೆ ಮಾಡಿಯೇ ಫಲವನ್ನು ಪಡಿತೀನಿ ಸರ್ವತ ಸರ್ವತಾ ತೀರ್ಥಾಭಿಮಾನಿ ದೇವತೆಗಳು ವಾಯುದೇವರು ಪರಮಾತ್ಮ ಯಾರೂ ಕೂಡ ಇದನ್ನು ಅಂಗೀಕಾರ ಮಾಡೋದಿಲ್ಲ ವಿಶೇಷ ಪರಮಾನುಗ್ರಹವನ್ನು ಮಾಡೋದೇ ಇಲ್ಲ ನಮಗೆ ಅಶಕ್ತತೆ ದೈಹಿಕವಾಗಿ ಆರ್ಥಿಕವಾಗಿ ಅಶಕ್ತತೆ ಇದ್ದಾಗ ಗಂಗಾದಿ ತೀರ್ಥಗಳು ತಾವಲಿದು ಬಂಗಲ್ಲಿ ನೆಲೆಗೊಂಡು ಅಖಿಲಾರ್ಥಗಳ ನೀವರು ಆವ ಜಲದಲ್ಲಿ ಮಿಂದರೆಯೂ ಸರಿ ಅಂದರೆ ಗಂಗಾ ಜಲ ಲಭ್ಯ ಇಲ್ಲದೇ ಇದ್ದಾಗ ಬೇರೆ ಜಲದಲ್ಲಿ ಮಿಂದರೂ ಕೂಡ ಗಂಗಾಸ್ನಾನದ ಅನುಸಂಧಾನವನ್ನು ಮಾಡಿ ಜ್ಞಾನಿಯಾಗಿರ್ತಕ್ಕಂಥವನು ಗಂಗಾಸ್ನಾನದ ಫಲವನ್ನು ಪಡೆಯಬಲ್ಲ ಪಡೆಯೋದಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ನಮಗೆ ದಾಸರು ಹೇಳಿದ್ದೆ ಹೊರತು ಗಂಗಾಸ್ನಾನವನ್ನು ಕಾಶಿ ಮೊದಲಾದ ಕ್ಷೇತ್ರಗಳಲ್ಲಿ ಮಾಡೋದನ್ನು ಸರ್ವತಾ ನಿಷೇಧ ಮಾಡಿದ್ದಲ್ಲ ಅದನ್ನು ಸರಿಯಾಗಿ ಗುರುಗಳಿಂದ ತಿಳಿದು ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ